ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ವಾದಿರಾಜರ ಕೃತಿ ಹರಿಸವೋತ್ತಮ ಸಾರ ಪ್ರಪಂಚದಲ್ಲಿ ಮೂರು ವಿಧ ವಸ್ತುಗಳನ್ನು ನೋಡ್ತೀವಿ ಒಂದು ಜೀವ ಮತ್ತೊಂದು ಜಡ ಇನ್ನೊಂದು ಪರಮಾತ್ಮ ಜಡಕ್ಕೆ ದುಃಖದ ಅನುಭವವೇ ಇಲ್ಲ ಪರಮಾತ್ಮನಿಗೆ ದುಃಖದ ಪ್ರಸಕ್ತಿಯೇ ಇಲ್ಲ ಅದುಃಖ ಮಿತರತ್ಸರ್ವ ಜೀವ ಏವತು ದುಃಖಿನಃ ತೇಷ್ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ ಜೀವನ ದುಃಖ ಪರಿಹಾರಕ್ಕಾಗಿ ಶ್ರುತಿರೇಷ ಪ್ರವರ್ತತೆ ಶ್ರುತಿ ಅಂದರೆ ವೇದಗಳು ಉಪಲಕ್ಷಣೆಯ ಸ್ಮೃತಿ ಅಂದರೆ ಪುರಾಣಗಳು ಇವೆಲ್ಲವೂ ಕೂಡ ಹೊರಟಿರುವಂಥದ್ದು ಆದರೆ ಪ್ರತಿಯೊಬ್ಬ ಜೀವನ ಅಪೇಕ್ಷೆ ಸುಖಮೇವ ಮೇ ದುಃಖಂ ಅನಾಗಪಿ ಮಾ ನನಗೆ ಯಾವಾಗಲೂ ಸುಖನೇ ಇರಲಿ ದುಃಖ ಅನ್ನೋದು ಯಾವತ್ತಿಗೂ ಬರೋದು ಅನ್ನೋದು ಪ್ರತಿಯೊಬ್ಬ ಜೀವನ ಅಪೇಕ್ಷೆ ಹಾಗಾದ್ರ ಸುಖ ಎಲ್ಲಿದೆ ಅಂದರೆ ದುಃಖ ಸಂಸ್ಪರ್ಶವೂ ಇಲ್ಲದೇ ಇರುವಂತಹ ಸುಖ ಇರೋದು ಮೋಕ್ಷದಲ್ಲಿ ಮೋಕ್ಷದ ಲಕ್ಷಣವೇ ಹೇಳತ್ತೆ ಶಾಶ್ವತ ಸುಖ ಪುನರಾವೃತ್ತಿರಾಹಿತ್ಯ ಸ್ವರ್ಗದಲ್ಲೂ ಸುಖ ಇದೆಯಲ್ಲ ಅಂದರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಾಂತಿ ಅಂತ ನಾವು ಮಾಡಿರುವಂತಹ ಪುಣ್ಯ ವಿಶೇಷವನ್ನು ಭೂಲೋಕದ ಜನರು ಮರೆತಾಗ ನಾವು ಪುನಃ ಭೂಲೋಕಕ್ಕೆ ವಾಪಸ್ ಬರ್ತೀವಿ ಆದ್ದರಿಂದ ಶಾಶ್ವತ ಸುಖ ಇರೋದು ಪುನರಾವೃತ್ತಿರಾಹಿತ್ಯ ಇರೋದು ಮೋಕ್ಷದಲ್ಲಿ ಮಾತ್ರ ಆ ಮೋಕ್ಷವನ್ನ ಪಡೆಯೋದು ಯಾರಿಂದ ಪಡಿಬೇಕು ಹೇಗೆ ಪಡಿಬೇಕು ಅಂತ ಪ್ರಶ್ನೆ ಬಂದರೆ ಶಾಸ್ತ್ರ ತಿಳಿಸತ್ತೆ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಆರೋಗ್ಯ ಬೇಕು ಅಂತಾದರೆ ಭಾಸ್ಕರ ಅಂದರೆ ಸೂರ್ಯ ಸೂರ್ಯಾಂತರ್ಗತ ಪರಮಾತ್ಮನ ಉಪಾಸನೆಯಿಂದ ಪ್ರಾಪ್ತಿ ಧನಮಿಚ್ಛೇದ ಹುತಾಶನ ಧನ ಸಂಪತ್ತು ಬೇಕು ಅಂದರೆ ಅಗ್ನಿ ಅಗ್ನಿಂತರ್ಗತನಾದ ಪರಮಾತ್ಮನ ಉಪಾಸನೆ ಮಾಡೋದರಿಂದ ಸಿಗತ್ತೆ ಜ್ಞಾನಂ ಮಹೇಶ್ವರಾದಿಚ್ಚೇದ್ ಮೋಕ್ಷೋಪಯೋಗಿ ಜ್ಞಾನ ಅಂದರೆ ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಳುವಂತಹ ಜ್ಞಾನ ಬೇಕು ಅಂತಾದರೆ ರುದ್ರದೇವರು ರುದ್ರಾಂತರ್ಗತ ಪರಮಾತ್ಮನಿಂದ ಸಿಗತ್ತೆ ಮೋಕ್ಷ್ಮಿಚ್ಛೇದು ಜನಾರ್ದನ ಮೋಕ್ಷ ಬೇಕು ಅಂತಾದರೆ ಪರಮಾತ್ಮನನ್ನೇ ಉಪಾಸನೆ ಮಾಡಬೇಕು ಅದರಿಂದ ಮೋಕ್ಷದಾತೃ ಸರ್ವತಂತ್ರ ಸ್ವತಂತ್ರತ್ವೆಯನ್ನು ಮೋಕ್ಷ ಕೊಡುವಂತಹ ವ್ಯಕ್ತಿ ಅಂತಾದರೆ ಪರಮಾತ್ಮ ಮಾತ್ರ ಏನು ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ವಾಯುದೇವರು ಪರಮಾತ್ಮನ ಆಜ್ಞೆಯಂತೆ ಪರಮಾತ್ಮನ ಅಧೀನದಲ್ಲಿ ಮೋಕ್ಷವನ್ನು ಕೊಡಬಲ್ಲವರು ವಿಷ್ಣುರ್ ಹಿ ದಾತಾ ಮೋಕ್ಷಸ್ಥ ವಾಯುಶ್ಚತದನುಜ್ಞೇಯ ಅಂತ ಭಗವಂತನ ಅಧೀನದಲ್ಲಿ ಭಗವಂತನ ಆಜ್ಞೆಯಂತೆ ಮೋಕ್ಷ ಕೊಡ್ತಕ್ಕಂಥವರು ವಾಯುದೇವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಜೀವನ ಪರವಾಗಿ ಪರಮಾತ್ಮನಲ್ಲಿ ಶಿಫಾರಸ್ ಮಾಡ್ತಾರೆ ಅದನ್ನ ರಾಯರು ಪ್ರಥಸಂಕಲ್ಪ ಗದ್ದದಲ್ಲಿ ತಿಳಿಸ್ತಾರೆ ಏನಂ ದೀನಂ ದೂನಂ ಅನಾತಂ, ಶರಣಾಗತಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ಅಂತ ತಿಳಿಸ್ತಾರೆ ಇವನಿಗೆ ಮೋಕ್ಷವನ್ನ ಕೊಡಬಹುದು ಅಂತ ಸಜ್ಜೀವರ ಬಗ್ಗೆ ವಾಯುದೇವರು ರೆಕಮೆಂಡೇಶನ್ ಶಿಫಾರಸನ್ನು ಮಾಡ್ತಾರೆ ಪರಮಾತ್ಮನ ಹತ್ತಿರ ಹಾಗಾದ್ರೆ ಹೇಗೆ ಮೋಕ್ಷವನ್ನು ಪಡಿಬೇಕು ಕೊಡೋರು ಯಾರು ಅಂತ ಅರ್ಥ ಮಾಡ್ಕೊಂಡಾಯ್ತು ಮೋಕ್ಷವನ್ನು ಪಡೆಯೋದು ಹೇಗೆ ಅಂತ ಕೇಳಿದ್ರೆ ಭಕ್ತಿಸ್ವೇಕ ವಿಮುಕ್ತೆಯೇ ಭಕ್ತಿಯಿಂದನೇ ಲಭ್ಯ ಹೊರತೋ ಅನ್ಯ ಮಾರ್ಗದಿಂದ ಮೋಕ್ಷವನ್ನು ಪಡೆಯೋದು ಸಾಧ್ಯ ಇಲ್ಲ ಹಾಗಾದರೆ ಭಕ್ತಿ ಅಂದರೆ ಏನು ಆ ಭಕ್ತಿ ಬರೋದು ಹೇಗೆ ಅಥವಾ ಭಕ್ತಿ ಮಾಡೋದು ಹೇಗೆ ಅಂತ ಕೇಳಿದ್ರೆ ಭಕ್ತಿಯ ಡೆಫಿನಿಷನನ್ನು ಹೇಳ್ತಾರೆ ಮಹಾತ್ಮ್ಯಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿಕ್ರೋಕ್ತ ತಯಾ ಮುಕ್ತಿರ್ನಚಾನ್ಯತ ಪರಮಾತ್ಮನ ಮಹಾತ್ಮ್ಯಜ್ಞಾನವನ್ನು ತಿಳ್ಕೊಂಡಾಗಲೇ ಅವನಲ್ಲಿ ಭಕ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಭಕ್ತಿ ಅವ್ಯಕ್ತವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಜೀವನ ಇರುತ್ತೆ ಅದು ಅಭಿವ್ಯಕ್ತಿ ಆಗಬೇಕಷ್ಟೇ ಹಾಗಾದ್ರೆ ಭಕ್ತಿಯ ಸ್ವರೂಪ ಏನು ಅಂತ ಕೇಳಿದ್ರೆ ಭಕ್ತಿಶ್ಚೇತ್ ನವಲಕ್ಷಣ ಭಕ್ತಿಯ ಸ್ವರೂಪ ಅಂದರೆ ಒಂಬತ್ತು ಲಕ್ಷಣಗಳಿಂದ ಯುಕ್ತವಾಗಿರುವಂಥದ್ದು ಭಕ್ತಿ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದ ನಮ್ಮ ಈ ಒಂಬತ್ತು ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಹೋದರೆ ಭಕ್ತಿ ಮೂಡೋದಕ್ಕೆ ಸಾಧ್ಯ ಭಕ್ತಿಯನ್ನು ಯಾರಲ್ಲೂ ಹೊಸದಾಗಿ ಹುಟ್ಟಿಸೋದು ಸಾಧ್ಯ ಇಲ್ಲ ಸ್ವರೂಪದಲ್ಲಿ ಅವ್ಯಕ್ತವಾಗಿ ಗುಪ್ತವಾಗಿ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ ಬೂದಿ ಮುಚ್ಚಿದ ಕೆಂಡಕ್ಕೆ ಸ್ವಲ್ಪ ಗಾಳಿ ಬೀಸಿದರೆ ಕೆಂಡದ ಪ್ರಕಾಶ ಅದರ ಶಕ್ತಿ ಹೇಗೆ ಅಭಿವ್ಯಕ್ತಿ ಆಗತ್ತೋ ಹಾಗೆ ಸ್ವರೂಪಭೂತವಾದ ಭಕ್ತಿ ಒಳಗಡೆ ಇರುತ್ತೆ ಅದನ್ನ ಜ್ಞಾನಿಗಳ ಮೂಲಕ ಶ್ರವಣಾದಿಗಳನ್ನು ಮಾಡಿದ್ವಿ ಅಂತಾದರೆ ಅದು ಅಭಿವ್ಯಕ್ತಿ ಆಗುತ್ತೆ ಗುರುಗಳ ಮೂಲಕ ಜ್ಞಾನಿಗಳ ಮೂಲಕ ಭಗವಂತನ ಅನಂತ ಮತ್ತು ಅನಿಮಿತ್ತ ಉಪಕಾರಗಳ ಪರಿಚಯ ಆದಾಗ ಆ ಭಕ್ತಿ ಅಭಿವ್ಯಕ್ತಿ ಅನ್ನೋದಾಗತ್ತೆ ಇಲ್ಲಿ ಭಗವಂತ ಅವ್ಯಕ್ತ ಹಾಗಾದರೆ ಯಾರಿಗೂ ಕಾಣೋದೇ ಇಲ್ಲ ಒಂದು ಸುದ್ದಿ ಅಂತ ಕೇಳಿದ್ರೆ ಜ್ಞಾನಿ ಜ್ಞಾನಿಗಳು ಪರಮಾತ್ಮನನ್ನು ಕಂಡು ತಮ್ಮ ಅನುಭವವನ್ನು ಗ್ರಂಥಗಳಲ್ಲಿ ದಾಖಲು ಮಾಡಿ ಇಟ್ಟಿರ್ತಾರೆ ಕಣ್ಣಿಗೆ ಕಾಣುವಂತಹ ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿ ಭಕ್ತಿ ಪ್ರೀತಿ ಅಥವಾ ವಿಶ್ವಾಸ ಅಭಿಮಾನ ಅನ್ನೋದು ಮೂಡೋದಕ್ಕೆ ಸಾಧ್ಯ ಆದರೆ ಭಗವಂತ ಅನಾದಿ ನಮ್ಮೊಳಗೆ ಇರ್ತಾನೆ ಅವ್ಯಕ್ತನಾಗಿಯೇ ಇದ್ದಾನೆ ಜ್ಞಾನಿಗೋಚರನಾಗ್ತಾನೆ ಅವನಲ್ಲಿ ಭಕ್ತಿ ಮಾಡೋದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಕಾರ್ಯೇಣ ಕಾರಣಂ ಅವಗತಂಭವತಿ ಅಂತ ಕಾರ್ಯದಿಂದ ಕಾರಣವನ್ನು ತಿಳಿಯುವಂತೆ ಉದಾಹರಣೆಗೆ ಸುಂದರವಾಗಿರ್ತಕ್ಕಂಥ ಈ ಜಗತ್ತು ನಿರ್ಮಾಣ ಆಗಿದೆ ಅಂತಂದಮೇಲೆ ಅದರ ನಿರ್ಮಾತೃ ಕರ್ತೃ ಒಬ್ಬ ಇರಲೇಬೇಕು ಅವನೇ ಭಗವಂತ ಆದ್ದರಿಂದ ಭಾಗವತದಲ್ಲಿ ಪ್ರಹ್ಲಾದರಾಜರು ತಿಳಿಸುವಂತೆ ಶ್ರವಣಂ ವಿಷ್ಣೋಹೋ ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಶ್ರವಣ ಮಾಡಬೇಕು ಹಿರಿಯರು ಗುರುಗಳು ಜ್ಞಾನಿಗಳು ಕಂಡಿದ್ದನ್ನು ಅನುಭವಿಸಿದ್ದನ್ನು ವೇದ ಉಪನಿಷತ್ತು ಭಾಗವತ ಭಾರತ ರಾಮಾಯಣಾದಿ ಗ್ರಂಥಗಳಲ್ಲಿ ದಾಖಲು ಮಾಡಿ ಇಟ್ಟಿರ್ತಾರೆ ಆದ್ದರಿಂದ ಶಾಸ್ತ್ರಶ್ರವಣದ ಮೂಲಕ ಭಗವಂತನ ಅನಂತ ಅನಿಮಿತ ಉಪಕಾರಗಳ ಪರಿಚಯ ಆಗತ್ತೆ ಜ್ಞಾನ ಆಗತ್ತೆ ತಂದೆ ತಾಯಿ ಗುರುಗಳು ಎಲ್ಲರೂ ನಮಗೆ ಬೇಕಾದಷ್ಟು ಉಪಕಾರಗಳನ್ನು ಮಾಡಿರ್ತಾರೆ ಒಂದಲ್ಲ ಒಂದು ರೀತಿಯಿಂದ ಮಾಡಿರ್ತಾರೆ ಆದರೆ ಪ್ರತಿಫಲಾಪೇಕ್ಷೆಯಿಂದನೇ ಮಾಡಿರ್ತಾರೆ ಅನಿಮಿತ್ತ ಸಖ ಅಥವಾ ಅನಿಮಿತ್ತ ಬಂದು ಅಂತಾದರೆ ಪರಮಾತ್ಮ ಒಪ್ಪನೇ ಉಳಿದೆಲ್ಲರೂ ಉಪಕಾರ ಮಾಡಿದ್ದು ಕೂಡ ಭಗವಂತನ ಕಾರುಣ್ಯದಿಂದಲೇ ಹೊರತು ಸ್ವತಂತ್ರತ್ವೇನೇ ಅಲ್ಲ ಅಂತಹ ಅನಿಮಿತ್ತ ಉಪಕಾರಿಯಾಗಿರುವಂತಹ ಭಗವಂತನ ಸ್ಮರಣೆ ನಿರಂತರ ಮತ್ತೆ ಮತ್ತೆ ಆದಾಗ ಅವನಲ್ಲಿ ತಾನೇ ತಾನಾಗಿ ಭಕ್ತಿಯನ್ನು ಮೂಡೋದಕ್ಕೆ ಸಾಧ್ಯ ಆಗತ್ತೆ ಪ್ರತಿಫಲಾಪೇಕ್ಷ ರಹಿತವಾಗಿ ಅವನಲ್ಲಿ ಭಕ್ತಿಯನ್ನು ಮಾಡಬೇಕು ಅಷ್ಟೇ ಅಲ್ಲ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾದ್ರೆ ನಮಗಿರ್ತಕ್ಕಂಥದ್ದು ಎರಡೇ ಮಾರ್ಗ ಒಂದು ನೋಡಿ ತಿಳ್ಕೊಬೇಕು ಅಥವಾ ಕೇಳಿ ತಿಳ್ಕೊಬೇಕು ಇಲ್ಲಿ ಭಗವಂತನನ್ನು ತಿಳ್ಕೊಳ್ಳೋ ವಿಚಾರದಲ್ಲಿ ಹೇಳೋದಾದರೆ ನೋಡಿ ತಿಳ್ಕೊಳ್ಳೋದು ಅಸಾಧ್ಯ ಯಾಕೆ ಅವನು ಅವ್ಯಕ್ತ ಹಾಗಾದ್ರೆ ಬಿಟ್ಟೇ ಬಿಡೋಣ ಅಂತ ಹೇಳಿದ್ರೆ ಜ್ಞಾನಿಗಳು ಕಂಡಿದ್ದಾರೆ ಜ್ಞಾನಿ ಗೋಚರ ಅವನು ಆದ್ದರಿಂದ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಇರ್ತಕ್ಕಂಥ ಏಕೈಕಧಾರಿ ಅಂದರೆ ಅವನ ಕಥಾಶ್ರವಣವನ್ನು ಮಾಡೋದು ಅದನ್ನು ಬಿಟ್ಟು ಅನ್ಯ ಮಾರ್ಗ ಇಲ್ಲ ಶಾಸ್ತ್ರಯೋನಿತ್ವ ಶಾಸ್ತ್ರಗಳ ಮೂಲಕವೇ ಭಗವಂತನನ್ನು ತಿಳ್ಕೋಬೇಕು ಆದ್ದರಿಂದ ಏನರ್ಥ ಇತ್ತು ಶ್ರವಣ ಅನ್ನೋದು ಕಡ್ಡಾಯ ಭಗವಂತನ ಮಹಿಮಾ ಜ್ಞಾನ ಆಗಬೇಕು ಅಂತಾದರೆ ಶ್ರವಣಾದಿಗಳ ಮೂಲಕವೇ ತಿಳ್ಕೊಬೇಕೆ ಹೊರತು ಅನ್ಯ ಮಾರ್ಗ ಇಲ್ಲ ಅದನ್ನು ಹೇಗೆ ಕೇಳಬೇಕು ಶ್ರವಣ ಅಂತ ಕೇಳಿದ್ರೆ ಆಧಾರದ ಕೇಳುವುದು ಎಷ್ಟು ಕಾಲ ಶ್ರವಣ ಮಾಡಬೇಕು ಅಂದರೆ ಸತ್ಶಾಸ್ತ್ರ ಅಭ್ಯಾಸ ನಿತ್ಯಂ ಸತ್ಯಾಸ್ತ್ರಗಳನ್ನು ನಾವು ಶ್ರವಣಾದಿಗಳನ್ನು ಮಾಡಲೇಬೇಕು ಶ್ರುತಿ ವೇದಗಳು ಸ್ಮೃತಿ ಪುರಾಣಗಳು ಎಲ್ಲವೂ ಇರುವಂಥದ್ದು ಸಂಸ್ಕೃತದಲ್ಲಿ ಜನಸಾಮಾನ್ಯರಿಗೆ ಮತ್ತು ಸ್ತ್ರೀಯರಿಗೆ ವೇದ ಅನಧಿಕಾರಿಗಳಾಗಿರ್ತಕ್ಕಂಥ ಮತ್ತು ಸಂಸ್ಕೃತ ಜ್ಞಾನ ಇಲ್ಲದೇ ಇರುವಂಥವರಿಗೆ ಶಾಸ್ತ್ರ ಪ್ರಮೇಯ ತಿಳಿಯೋದು ಅಸಾಧ್ಯ ಅಥವಾ ಕಷ್ಟ ಸಾಧ್ಯ ಅಷ್ಟೇ ಅಲ್ಲ ಕಲಿಯುವದಲ್ಲಿರ್ತಕ್ಕಂಥ ಜೀವರಿಗೆ ಅಲ್ಪಶಕ್ತಿ ಅಲ್ಪ ಆಯುಸ್ಸು ಅಲ್ಪ ಜ್ಞಾನ ಅಸ್ವಾತಂತ್ರ್ಯ ಎಲ್ಲ ದೋಷಗಳಿಂದ ಕೂಡಿರ್ತಾರೆ ಭಗವಂತ ಏಕಾದಶ ಸ್ಕಂಧ ಭಾಗವತದಲ್ಲಿ ನಾಲ್ಕು ಯುಗಗಳ ವಿಚಾರವಾಗಿ ಹೇಳುವಂಥ ಸಂದರ್ಭದಲ್ಲಿ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಆ ಮಹತ್ವವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವೇದವ್ಯಾಸದೇವರು ಸುಲಭವಾಗಿರ್ತಕ್ಕಂಥ ಅತ್ಯಂತ ತಾರಕವಾಗಿರ್ತಕ್ಕಂಥ ಒಂದು ಉಪಾಯವನ್ನು ತಿಳಿಸ್ತಾರೆ ಕೃತ ತ್ರೇತ ಮತ್ತು ದ್ವಾಪರಯುಗಗಳಲ್ಲಿ ಯಜ್ಞ ಯಾಗ ತಪಶ್ಚರ್ಯ ಅನೇಕ ಕಾಲ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯ ಧ್ಯಾನ ಇತ್ಯಾದಿಗಳನ್ನೆಲ್ಲವನ್ನು ಮಾಡಬೇಕಾಗಿತ್ತು ಅನೇಕ ಅನೇಕ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕಾಗಿತ್ತು ಆದರೆ ಕಲಿಯುಗದ ಜನರಿಗೆ ಅಸ್ವಾತಂತ್ರಾದಿ ದೋಷಗಳಿಂದ ಇದು ಅಸಾಧ್ಯ ಕೃಷ್ಣವರ್ಣಂ ಕಲೌಕೃಷ್ಣಂ ಸಾಂಗೋಪಾಂಗಂ ಸುಪಾರ್ಷದಂ ಯಜ್ಞೈ ಸಂಕೀರ್ತನಪ್ರಾಯೈಹಿ ಯಜಂತಿ ಸ್ಮ ಹರಿನಾಮ ಸಂಕೀರ್ತನೆಗೆ ಕಲಿಯುಗದಲ್ಲಿ ಭಾರೀ ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಫಲ ಏನು ಅಂತ ಕೇಳಿದ್ರೆ ಯಾಕಂದರೆ ಪ್ರಯೋಜನ ಮನು ದಿಶ ನ ಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲ ಅಂತಾದರೆ ಯಾರೂ ಯಾವ ಕೆಲಸವನ್ನು ಮಾಡೋಲ್ಲ ಹಂಗೆ ಹರಿರಾಮ ಸ್ಮರಣೆ ಮಾಡಿದರೆ ಫಲ ಏನು ಅಂತ ಕೇಳಿದ್ರೆ ಭಾಗವತವೇ ನಮಗೆ ತಿಳಿಸ್ತಾ ಇದೆ ನಾರಾಯಣೋ ನಾಮ ನರೋಹರಾಣಸ್ಯ ಚೋರಃ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯ ಸ್ಮೃತ ಮಾತ್ರ ಏ ನಾವು ಸದಾ ನಿರಂತರವಾಗಿ ಸ್ಮರಣೆ ಮಾಡಿದರೆ ಅನಂತ ಜನ್ಮಗಳ ಅನಂತ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಭಗವಂತ ಲೋಕದ ಕಳ್ಳನಿಗೂ ಲೋಕನಾತನಾದ ಭಗವಂತ ಅದರೊಡೆ ಕೋರು ಅವನಿಗೂ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಲೋಕದ ಕಳ್ಳರು ನಾವು ಮೈಮರೆದಾಗ ಬೆಲೆ ಬಾಳುವ ವಸ್ತುಗಳನ್ನು ಕದ್ಕೊಂಡು ಹೋಗ್ತಾರೆ ಅದೇ ಪರಮಾತ್ಮ ನಾವು ಎಚ್ಚರದಿಂದ ಇದ್ದು ಜಾಗೃತಾವಸ್ಥೆಯಿಂದ ಪರಮಾತ್ಮನ ವಿಚಾರದಲ್ಲಿ ಸ್ತೋತ್ರವನ್ನು ಮಾಡಿದರೆ ಭಕ್ತಿಯಿಂದ ನಮಗೆ ಬೇಡಬಾದ ನಾವೇ ಮಾಡಿದ ಪಾಪವನ್ನು ಕಿಂಚಿದ್ದು ಉಳಿಸದಂತೆ ತೊಗೊಂಡೋಗ್ತಾನೆ ಇದು ಭಗವಂತ ಮಾಡುವಂಥ ಅನಂತ ಉಪಕಾರ ಅದು ಒಂದು ಜನ್ಮದ್ದಲ್ಲ ಅನೇಕ ಜನ್ಮಾರ್ಚಿತ ಪಾಪ ಸಂಚಯ ಮರತಿ ಅಶೇಷ ಮುಂಚೂರು ಉಳಿಸ್ದೆ ತೊಗೊಂಡೋಗ್ತಾನೆ ಸ್ಮೃತ ಮಾತ್ರ ಎ ಕೇವಲ ಭಗವಂತನನ್ನು ನಾಮಸ್ಮರಣಾದಿಗಳನ್ನು ಮಾಡಿದ್ದಕ್ಕೆ ಹಾಗಾದ್ರೆ ಎಷ್ಟು ಪಾಪ ಪರಿಹಾರ ಆಗತ್ತೆ ಅಂತ ಕೇಳಿದ್ರೆ ಅದೇ ಭಾಗವತ ಹೇಳ್ತಾ ಇದೆ ನಾಮನೋತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತು ಅಶಕ್ನೋತಿ ಪಾತಕಂ ಪಾತಕಿ ಜನಾ ನಾಮಸ್ಮರಣೆಯನ್ನು ಜ್ಞಾನ ಅನುಸಂಧಾನ ಸೇತವಾಗಿ ಮಾಡಿದರೆ ಎಷ್ಟು ಪಾಪ ಪರಿಹಾರ ಆಗತ್ತೆ ಅಂದರೆ ಪರಮ ಪಾಪಿಷ್ಟನ ಆಗಿರ್ತಕ್ಕಂಥವನಿಗೂ ಅಷ್ಟು ಪಾಪವನ್ನು ಮಾಡೋದು ಸಾಧ್ಯ ಇಲ್ಲ ಅಷ್ಟು ಪಾಪ ಪರಿಹಾರಕತ್ವ ಶಕ್ತಿ ಅನ್ನೋದು ಭಗವಂತನ ನಾಮಸ್ಮರಣೆಗೆ ಇದೆ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ನಾಮಸ್ಮರಣೆಯನ್ನು ಜ್ಞಾನ ಅನುಸಂಧಾನ ಸಹಿತ ಮಾಡಬೇಕು ಅಂತಾದರೆ ಮಹಾತ್ಮ್ಯ ಜ್ಞಾನ ಪರಿಚಯ ಆಗಬೇಕು ಆ ಭಗವಂತನ ಅಚಿತ್ಯ ಅದ್ಭುತ ಮಹಿಮಾ ಜ್ಞಾನವನ್ನು ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಅವರವರಿಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟು ಮರೆಯದ ಉಪಕಾರ ಮಹಾನ್ ಉಪಕಾರ ಮಾಡಿರ್ತಕ್ಕಂಥವ್ರು ಎಲ್ಲ ಹರಿದಾಸರು ಪ್ರಾಕೃತ ಭಾಷೆ ಅಥವಾ ಕನ್ನಡ ಭಾಷೆಯಲ್ಲಿ ತತ್ವಪ್ರಮೇಯಗಳನ್ನು ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುವಂತೆ ತಿಳಿಸಿಕೊಟ್ಟು ಮಹಾನ್ ಉಪಕಾರವನ್ನು ಮಾಡಿದ್ದಾರೆ ಈ ದಾಸ್ಯ ಅಥವಾ ದಾಸತ್ವ ಈ ಕಾನ್ಸೆಪ್ಟ್ ಅಥವಾ ತತ್ವ ಏನಿದೆ ಇದು ಮದ್ಭು ಬಿಟ್ಟೆ ಬಿಟ್ಟರೆ ಇನ್ಯಾವುದೇ ಕೂಡ ಇಲ್ಲ ಹಾಗಾದ್ರೆ ಏನು ದಾಸ್ಯ ಆತ್ಮದಾಸತ್ವ ಭಾವ ಅಂದರೆ ಏನು ಅಂತ ಕೇಳಿದ್ರೆ ಭಗವಂತ ನಮಗೆ ತಿಳಿಸಿರುವಂತಹ ವಿಧಿ ನಿಷೇಧಗಳನ್ನು ತಿಳ್ಕೊಂಡು ತಪ್ಪದೇ ಅದನ್ನು ಆಚರಣೆ ಮಾಡಬೇಕು ಶ್ರುತಿ ಸ್ಮೃತಿ ಹರೇಹರಾಗ್ಞಾನ್ ಇದು ಭಗವಂತ ಜೀವರಿಗೆ ಅಥವಾ ಸಾಧಕರಿಗೆ ಮಾಡಿ ಕೊಟ್ಟಿರತಕ್ಕಂಥ ಶಾಸನ ದಾಸತ್ವದಲ್ಲಿ ಯಾವುದೇ ಪ್ರಶ್ನೆ ಅಥವಾ ಆಕ್ಷೇಪಕ್ಕೆ ಅವಕಾಶವೇ ಇಲ್ಲ ಜೀವ ಭಗವಂತನ ದಾಸನಾಗೋದು ದೋಷ ಅಲ್ಲ ಗುಣ ಅದೇ ಭಗವಂತನನ್ನು ಬಿಟ್ಟು ಮತ್ಯಾರ್ದಾರು ದಾಸ ಅಂತ ಕರ್ಕೊಂಡ್ರೆ ಅದು ದೋಷ ಭಗವಂತನಲ್ಲಿ ದಾಸತ್ವವನ್ನು ಮಾಡೋದು ಕಷ್ಟ ಇಲ್ಲ ಅಕ್ಲಿಷ್ಟಿಣ ಹಣದ ಖರ್ಚಿಲ್ಲ ಶ್ರಮ ಇಲ್ಲ ಸಮಯದ ವ್ಯಯ ಇಲ್ಲ ಇದ್ಯಾವುದು ಕೂಡ ಆಗೋದಿಲ್ಲ ಯಾಕೆ ಭಗವಂತ ನಿತ್ಯ ತೃಪ್ತ ನಿಮ್ಮಂಥ ನಮ್ಮಂಥ ದಾಸರಿಂದ ಭಗವಂತನಿಗೆ ಆಗಬೇಕಾಗಿರೋದು ಏನೂ ಇಲ್ಲ ನಾವು ಬಯಸಿದಾಗ ಪರಮಾತ್ಮರ ದಾಸರಾಗೋದು ಸಾಧ್ಯವೇ ಇಲ್ಲ ಅವನೇ ನಮ್ಮನ್ನು ದಾಸನನ್ನಾಗಿ ಸ್ವೀಕಾರ ಮಾಡಬೇಕು ಅದನ್ನು ಪುರಂದರದಾಸರು ದಾಸನ್ನ ಮಾಡಿ ಕೊಯ್ಯನ್ನು ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ ಹೇಳ್ತಾರಲ್ಲ ಹಾಗೆ ಈ ದಾಸ್ಯತ್ವ ಭಗವಂತನ ದಾಸನ ಆಗೋದು ಅಂತೇನಿದೆಯಲ್ಲ ಇದು ಪವಿತ್ರವಾಗಿರ್ತಕ್ಕಂಥ ದೀಕ್ಷೆ ನಾವು ಇಚ್ಛೆಪಟ್ಟು ಭಗವಂತನ ದಾಸರಾದರೆ ಮಮಸ್ವಾಮಿ ಹರೆಯರ್ ನಿತ್ಯಂ ಸರ್ವಸ್ಯ ಪತಿರೇ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡಿದರೆ ಅವನು ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮ ದಾಸನಂತೆ ವರ್ತನೆಯನ್ನು ಮಾಡ್ತಾನೆ ಅಹಂಭಕ್ತ ಪರಾಧೀನೋ ಅಸ್ವತೋತ್ರೋ ಇವ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಉದಾಹರಣೆ ಕೊಡಬೇಕು ಅಂದರೆ ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಅಂತ ಪುಂಡರಿ ಕಕ್ಷ ಹುಲ್ಲನೇ ಅಂತ ಪಾಂಡವರ ಮನೆಯಲ್ಲಿ ತೋಂಡರಿಗೆ ತೋಂಡರಾಗಿ ಸಂಚರಿಸುತ್ತೀಯನೋ ಅಂತ ಪರಮಾತ್ಮೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಅಲ್ಲಿ ಮಾಡಿದೆ ಅಂತ ಕೇಳ್ತೀವಿ ಹಾಗೆ ಇನ್ನು ಹರಿದಾಸರ ಪರಂಪರೆ ಉಗಮ ಇದು ಯಾವಾಗಿಂದ ಪ್ರಾರಂಭ ಆಯಿತು ಅಂತಂದರೆ ಮೊಟ್ಟ ಮೊದಲ ಹರಿದಾಸಿ ಅಂದ್ರೆ ಲಕ್ಷ್ಮೀದೇವಿ ಏನು ಧನ್ಯೋಳು ಲಕುಮಿ ಎಂಥ ಮಾನ್ಯೋಳು ಕೋಟಿ ಕೋಟಿ ವೃತ್ತಿಯರಲು ಹಾಟಕಾಂಬರನ ಸೇವೆ ಈ ರೀತಿಯಾಗಿ ಪುರಂದರದಾಸರು ತಮ್ಮ ಕೃತಿಯಲ್ಲಿ ಹಾಡ್ತಾರೆ ನಂತರ ವಾಯುದೇವರು ಹನುಮಂತನ ಅವತಾರದಲ್ಲಿ ನೋಡ್ತೀವಿ ತ್ರೇತಾಯುಗದಲ್ಲಿ ಶೀತಾನ್ವೇಷಣೆಯ ಒಂದು ಪ್ರಸಂಗ ರಾವಣನ ಆಸ್ಥಾನದಲ್ಲಿ ಹನುಮಂತ ತನ್ನನ್ನು ಪರಿಚಯ ಮಾಡಿಕೊಂಡ ರೀತಿ ಅನ್ಯಾದೃಶವಾದದ್ದು ದಾಸೋಹಂ ಕೋಸಲೇಂದ್ರ ಸ್ಯ ತಾನು ಮಾಡಿರ್ತಕ್ಕಂಥ ಅದ್ಭುತವಾಗಿರುವಂತಹ ಅಥವಾ ಯಾರಿಂದಲೂ ಮಾಡಲಿಕ್ಕಾಗದೇ ಇರುವಂಥ ಸಾಧನೆಗಳನ್ನು ಕಾರ್ಯಗಳನ್ನು ಸಾಧಿಸ್ಕೊಂಡು ಬಂದಿರೋದ್ರ ಬಗ್ಗೆ ಹನುಮಂತ ದೇವರು ಏನೂ ಹನುಮಂತ ದೇವರ ಪರಮಾತ್ಮುತ ಕಾರ್ಯ ಅದು ಶ್ರೀಪಾದರಾಜರು ಮಧ್ವನಾಮದಲ್ಲಿ ಎರಡು ಪದ್ಯಗಳಲ್ಲಿ ಆ ಸುಂದರ ಕಾಂಡದಲ್ಲಿ ಎಲ್ಲ ಪ್ರಮುಖ ಘಟ್ಟಗಳನ್ನು ಕೂಡ ಸರೆಹಿಡಿದು ತೋರಿಸ್ತಾರೆ ತರಣಿ ಸುತನನ್ನು ಕಾಯ್ದು ಶರದಿಯನ್ನು ನೆಲೆದಾಟಿ ಧರಣಿ ಸುತೆಯನ್ನು ಮಾಡಿ ಗೆಲ್ಲದು ದಿವ್ಯಾಸ್ತಗಳ ಉರಿಲಂಕೆಯ ಬಂದ ಹರಿಗೆ ಚೂಡ ರತ್ನವಿತ್ತು ಹರಿಗಳ ಕೂಡಿ ಶರದಿಯನ್ನು ಕಟ್ಟಿ ಭೋರಕ್ಕ ವರಸಿರಣದಲ್ಲಿ ದಶಶರಣ ಹುಡಿಗಟ್ಟಿತ ಮೆರೆದ ಹನುಮಂತ ಬಲವಂತ ಧೀರ ಇಲ್ಲಿ ದಾಸ ಅಹಂ ಅಂದರೆ ದಾಸೋಹಂ ಎರಡಕ್ಕೂ ಕೂಡ ಒಂದಕ್ಕೊಂದು ವಿರುದ್ಧ ಶಬ್ದಗಳು ದಾಸ ಮತ್ತು ಅಹಂ ಅನ್ನೋದು ನನಗೆ ನಾನೇ ದಾಸ ಆಗೋದು ಎಂದಿಗೂ ಅಸಾಧ್ಯ ಆದ್ದರಿಂದ ಎಲ್ಲರಿಗೂ ಭಗವಂತನೇ ಈಶಾ ನಾವೆಲ್ಲರೂ ಕೂಡ ಭಗವಂತನ ದಾಸರು ಈ ದಾಸ್ಯ ಪರಂಪರೆ ಮಧ್ವಮತದಲ್ಲಿ ಮಾತ್ರ ಇರುವಂತದ್ದು ಎಲ್ಲ ಕಾಲದಲ್ಲೂ ಇರುವಂಥದ್ದು ಅಸೃಜರಾಶಿ ಸಂಸಾರಾವಸ್ಥೆ ಮುಕ್ತಿ ಹೀಗೆ ತಾನೆ ದೇವರು ಅಹಂ ಬ್ರಹ್ಮಾಸ್ವಿ ಅಥ್ವಾ ತಾನೆ ದೇವರು ಅಥವಾ ಅಹಂ ಬ್ರಹ್ಮಾಸ್ವಿ ಅಥವಾ ಸೋಹಂ ಅನ್ನೋ ಭಾವನೆಯನ್ನು ಉಗ್ರವಾಗಿ ಖಂಡಿಸಿ ದಾಸೋಹಂ ಅನ್ನೋ ಭಾವನೆಯನ್ನು ಬಲವಾಗಿ ಬಿತ್ತಿ ಬೆಳೆಸಿದವರು ಅಂತಾದರೆ ಶ್ರೀಮದಾಚಾರ್ಯರು ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಥವಾ ನಾನು ದೇವರಿಗೆ ಸಮ ಅಂತಾದರೆ ದಾಸ್ಯ ಭಾವಕ್ಕೆ ಅವಕಾಶವೇ ಇರೋದಿಲ್ಲ ಆದ್ದರಿಂದ ದಾಸ್ಯತ್ವ ಅಥವಾ ದಾಸಭಾವ ಅನ್ನೋದು ಶ್ರೀಮದ ಆಚಾರ್ಯರ ಸಿದ್ಧಾಂತ ಮಧ್ವಮತಕ್ಕೆ ಅಥವಾ ದ್ವೀತ ಮತಕ್ಕೆ ಮಾತ್ರ ಸರಿ ಸಿದ್ಧಾಂತ ಈ ದಾಸ್ಯನೇ ಒಂದು ಪರಂಪರೆಯಾಗಿ ಮುಂದೆ ಬೆಳೆದು ಬಂದು ಹರಿದಾಸ ಸಾಹಿತ್ಯ ಅಂತ ಪ್ರಖ್ಯಾತ ಆಯಿತು ಹರಿಭಕ್ತರಿಂದ ರಚಿತವಾದ ಸಾಹಿತ್ಯ ಆದ್ದರಿಂದ ಹರಿದಾಸ ಸಾಹಿತ್ಯ ಈ ಹರಿದಾಸ್ ಸಾಹಿತ್ಯ ಅಥವಾ ದಾಸ್ಯತ್ವ ಅನ್ನೋದು ವಿಶ್ವದ ಇನ್ಯಾವುದೇ ಮತದಲ್ಲೂ ಕೂಡ ಇಲ್ಲ ಈ ಹರಿದಾಸ್ ಸಾಹಿತ್ಯದ ವೈಶಿಷ್ಟ್ಯವನ್ನು ಹೇಳೋದಾದರೆ ಪಂಡಿತ ಪಾಮರ ಎರಡೂ ವರ್ಗವನ್ನು ಏಕಕಾಲದಲ್ಲಿ ಆಕರ್ಷಣೆ ಮಾಡಬಲ್ಲಂಥ ಅಪರೂಪದ ಸಾಹಿತ್ಯ ಹರಿದಾಸ ಸಾಹಿತ್ಯ ಇನ್ನು ಹರಿದಾಸರ ಅವತಾರ ಅದಕ್ಕೆ ಏನು ಅಂತ ಕೇಳಿದ್ರೆ ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀಮನ್ನಾರಾಯಣ ತನ್ನ ಕೃಷ್ಣಾವತಾರದ ವೈಭವದ ಕರ್ತವ್ಯವನ್ನೆಲ್ಲ ಮಾಡಿ ಮುಗಿಸಿ ಪೂರ್ಣ ಆದಮೇಲೆ ಪರಂಧಾಮಕ್ಕೆ ತೆರಳುವಂಥ ಒಂದು ಸಂದರ್ಭ ಅಷ್ಟೊತ್ತಿಗೆ ದೈವಯೋಗದಿಂದ ನಾರದರು ಶ್ರೀಕೃಷ್ಣನ ದರ್ಶನಕ್ಕೆ ಅಂತ ಅಲ್ಲಿ ದ್ವಾರಕೆಗೆ ಬರ್ತಾರೆ ನಂತರ ಶ್ರೀಕೃಷ್ಣ ಪರಮಾತ್ಮ ನಾರದರನ್ನು ವಿಶೇಷವಾಗಿ ಆಧರಿಸಿ ಸತ್ಕಾರ ಎಲ್ಲ ಮಾಡ್ತಾನೆ ಆಮೇಲೆ ಉಭಯ ಕುಶಲೋಪರಿಯಲ್ಲ ಆದ ನಂತರದಲ್ಲಿ ಬಂದ ಕಾರಣ ಏನು ಅಂತ ವಿಚಾರಣೆಯನ್ನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ ನಾರದರನ್ನು ಕುರಿತು ಆಗ ನಾರದ್ರು ಹೇಳ್ತಾನೆ ಕೃಷ್ಣ ನೀನು ಪರುಂಧಾಮಕ್ಕೆ ಹೊರಟಿರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ಕಲಿಯುಗ ಅನ್ನೋದು ಪ್ರಾಪ್ತಿಯಾಗಿದೆ ಈಗಾಗಲೇ ಮಹಾಮಹಾ ಪಾತಕಿಗಳೆಲ್ಲ ಧರ್ಮಧ್ವಂಸ ಮಾಡ್ತಾಯಿದ್ದಾರೆ ಭೂಲೋಕದಲ್ಲಿ ಮನುಷ್ಯ ರೂಪದಿಂದ ನೀನು ಇನ್ನೂ ಇರಬೇಕಾದ್ರೆ ಕೃಷ್ಣನಾಗಿ ಅವತಾರ ಮಾಡಿ ಇನ್ನೂ ಭೂಲೋಕದಲ್ಲಿ ಇರುವ ಸಂದರ್ಭದಲ್ಲೇ ಕಲಿಯ ವ್ಯಾಪಾರ ಅನ್ನೋದು ಇಷ್ಟು ನಿರ್ಭಯವಾಗಿ ನಡೀತಾ ಇದೆ ಇನ್ನು ನೀರು ನಿನ್ನಲೋಕಕ್ಕೆ ಹೊರಟ ಮೇಲೆ ಈ ಭೂಲೋಕದ ಗತಿಯೇನು ಬೇರೆ ಬೇರೆ ಅಂದರೆ ಕೃತ ತ್ರೈತ ದ್ವಾಪರಯುಗಗಳಂತೆ ನಮ್ಮಂಥ ಋಷಿಮುನಿಗಳಿಗೆ ಭೂಲೋಕದಲ್ಲಿ ನಿಜರೂಪದಿಂದ ಸಂಚಾರ ಮಾಡಲಿಕ್ಕೆ ನಿನ್ನ ಅಪ್ಪಣೆ ಅನ್ನೋದಿಲ್ಲ ಆದ್ದರಿಂದ ಈ ಕಲಿಯುಗದಲ್ಲಿ ನಾವಿದ್ದೇನು ಪ್ರಯೋಜನ ಕೃಷ್ಣ ಅಂತ ಈ ರೀತಿಯಾಗಿ ನಾರದರು ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾರೆ ಕಲಿಯುಗದ ಪಾಮರರ ಅಥವಾ ಸಜ್ಜನರ ಉದ್ಧಾರ ಹೇಗೆ ಅದಕ್ಕೆ ಮಾರ್ಗ ಏನು ಸರ್ವಜ್ಞನಾಗಿರ್ತಕ್ಕಂಥ ನೀನೇ ಎಲ್ಲವನ್ನು ತಿಳಿಸಬೇಕು ಅಂತ ಭಕ್ತಿಯಿಂದ ನಾರದರು ಪರಿಪರಿಯಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ನಾರದರಿಗೆ ಸಮಾಧಾನ ಮಾಡ್ತಾನೆ ನಾರದರೆ ನೀವು ಚಿಂತೆ ಮಾಡೋದು ಬೇಡ ಕಲಿಯುಗದಲ್ಲಿ ಮೂಲ ಅಥವಾ ನಿಜ ಸಂಚಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದು ನಿಜ ಆದರೆ ನೀವೆಲ್ಲ ಕಲಿಯುಗದಲ್ಲಿ ಅವತಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಯಾವುದೇ ನನ್ನ ನಿರ್ಬಂಧ ಅನ್ನೋದಿಲ್ಲ ಯಾವುದೇ ಅಡ್ಡಿ ಆತಂಕಗಳೂ ಇಲ್ಲ ಕಲಿಯುಗ ಅನ್ನೋ ಮಾತ್ರಕ್ಕೆ ಪಾಪದ ಯುಗ ಪಾಪಿಗಳ ಯುಗ ಅಂತ ನೀವು ದುಃಖ ಕಾರಣವೇ ಇಲ್ಲ ಕಾಲಚಕ್ರ ಅನ್ನು ತಿರುಗ್ಲೇಬೇಕು ತಿರುಗ್ತಾನೇ ಇರುತ್ತೆ ಜ್ಞಾನಿಗಳು ಕಲಿಯುಗದಲ್ಲಿ ಭೂಲೋಕದಲ್ಲಿ ಅವತಾರ ಮಾಡೋದರಿಂದ ಕಲಿಯುಗವೂ ಕೂಡ ಧರ್ಮಯುಗನೇ ಆಗತ್ತೆ ಆದ್ದರಿಂದ ಇದಕ್ಕಾಗಿ ಚಿಂತೆ ಪಡುವಂತಹ ಅಗತ್ಯವೇ ಇಲ್ಲ ನಾರದ್ರೆ ನೀವು ಭಾಗವತೋತ್ತಮರಾಗಿರ್ತಕ್ಕಂಥ ಪ್ರಹ್ಲಾದ ಮೊದಲಾಗಿರ್ತಕ್ಕಂಥ ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ನೀವು ಮಾಡಿರಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಾನೇ ಬೆಂಬಲಿಗನಾಗಿ ನಿಂತು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ ಶ್ರೀಕೃಷ್ಣ ಇಷ್ಟೆಲ್ಲ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿರಿ ನಾರದರೆ ನನ್ನ ಅನುಗ್ರಹ ಸಂಪಾದನೆ ಮಾಡೋದಕ್ಕೆ ಕಲಿಯುಗದಷ್ಟು ಸುಲಭವಾಗಿರ್ತಕ್ಕಂಥ ಮಾರ್ಗ ಇನ್ನೊಂದಿಲ್ಲ ಹೀಗೆ ಶ್ರೀಕೃಷ್ಣ ಪರಮಾತ್ಮ ನಾರದರನ್ನ ಸಮಾಧಾನ ಮಾಡಿ ಸಂತೋಷಪಡಿಸಿ ಅವರನ್ನ ಬೀಳ್ಕೊಡ್ತಾನೆ ಅದೇ ಸಂತೋಷದಿಂದ ನಾರದರು ಪ್ರಹ್ಲಾದರಾಜರಿಗೆ ಬಳಿಗೆ ಬರ್ತಾರೆ ಬಂದು ಪ್ರಹ್ಲಾದರಾಜರನ್ನು ಕುರಿತು ನಾವೆಲ್ಲರೂ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ಭಗವಂತನ ಆಜ್ಞೆ ಆಗಿದೆ ಎನ್ನುವ ವಿಚಾರವನ್ನು ಇದುವರೆಗೆ ನಡೆದಿರ್ತಕ್ಕಂಥ ಸಂಭಾಷಣೆಯ ಎಲ್ಲ ವಿವರಗಳನ್ನು ಕೂಡ ನಾರದರು ಪ್ರಹ್ಲಾದರಾಜರಿಗೆ ತಿಳಿಸ್ತಾರೆ ಭಗವಂತನ ಆಜ್ಞೆಯಂತೆ ಪ್ರಹ್ಲಾದರಾಜರೇ ಕರ್ನಾಟಕದಲ್ಲಿ ವ್ಯಾಸರಾಯರಾಗಿ ಅವತಾರ ಮಾಡಿದರು ನಾರದರು ಒಂದು ಅಂಶದಿಂದ ಪುರಂದರದಾಸರಾಗಿ ವಿಜಯದಾಸರಾಗಿ ಗಣಪತಿ ಅಂಶದಿಂದ ಗೋಪಾಲದಾಸರಾಗಿ ಹುಟ್ಟಿದರು ಸಹಲ್ಲಾದ ಅವನೇ ಒಂದು ಅಂಶದಿಂದ ಅವತಾರ ಧರ್ಮಕ್ಕೆ ನಾಶ ಅಥವಾ ಹಾನಿಯಾದಾಗ ಭಗವಂತನ ಅವತಾರ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯದ ಯದ ಧರ್ಮಸ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ ತದಾತ್ಮನ ಸೃಜಮ್ಯಹಂ ಪರಿತ್ರಣಾ ಸಾಧೂಂ ವಿನಾಶಾಚ ದುಷ್ಟುತ ಧರ್ಮ ಸಂಸ್ಥಾಪನಾಥಾ ಸಂಭವಾಮಿ ಯುಗೇ ಯುಗೆ ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ ಆದ್ದರಿಂದ ಹರಿದಾಸರ ಅವತಾರ ಅನ್ನೋದು ಭಗವಂತನ ಆಜ್ಞೆಯಂತೆ ಆಗಿರುವಂಥದ್ದು ಇಂತಹ ಹರಿಭಕ್ತರಿಂದ ರಚಿತವಾದದ್ದೇ ಹರಿದಾಸ ಸಾಹಿತ್ಯ ಪ್ರಹ್ಲಾದರಾಜರೇ ವ್ಯಾಸರಾಯರಾಗಿ ಅವತಾರ ಮಾಡಿದ್ರು ನಾರದರು ಒಂದಂಶದಿಂದ ಪುರಂದರದಾಸರಾಗಿ ಗುರುಗುರುಷಗಳು ಒಂದಂಶದಿಂದ ವಿಜಯದಾಸರ ವಿಜಯದಾಸರಾಗಿ ಗಣಪತಿ ತನ್ನಂಶದಿಂದ ಗೋಪಾಲದಾಸರಾಗಿ ಹೀಗೆಲ್ಲ ದಾಸಾನುದಾಸರು ಕೂಡ ಕಲಿಯುಗದಲ್ಲಿ ಅವತಾರವನ್ನು ಮಾಡಿದರು ಸಮಗ್ರ ಭಾರತದ ಭಕ್ತಿ ಪಂಥದ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಭಾರತದ ಭಕ್ತಿ ಪಂಥಗಳೆಲ್ಲವೂ ದಕ್ಷಿಣ ಭಾರತದ ಭಕ್ತಿ ಪಂಥದ ಪ್ರಭಾವಕ್ಕೆ ಒಳಗಾಗಿದೆ ಆ ರೀತಿಯಾಗಿರುವಂಥ ವಿಚಾರ ಕಂಡುಬರುತ್ತೆ ಅವುಗಳಲ್ಲಿ ಪ್ರಮುಖವಾಗಿ ಕಂಡು ಕೇರಳದಲ್ಲಿ ಜನ್ಮ ತಾಳಿರ್ತಕ್ಕಂಥ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಇನ್ನು ತಮಿಳುನಾಡಲಲ್ಲಿ ಉದಿಸಿರುವಂತಹ ಶ್ರೀರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತ ಕರ್ನಾಟಕದಲ್ಲಿ ಅವತರಿಸಿದಂತಹ ಶ್ರೀಮದ್ ಆಚಾರ್ಯರ ದ್ವೈತ ಸಿದ್ಧಾಂತ ಇವುಗಳ ಪ್ರಭಾವಕ್ಕೆ ಒಳಗಾಗಿ ಉತ್ತರ ಭಾರತದಲ್ಲಿ ಈ ಭಕ್ತಿ ಪಂಥ ಪ್ರಚುರತೆಯನ್ನು ಪಡ್ಕೊಂಡಿದೆ ಉತ್ತರ ಭಾರತದಲ್ಲಿ ಕಬೀರದಾಸ ಸೂರದಾಸ ತುಳಸಿದಾಸರು ಇನ್ನು ರಾಜಸ್ಥಾನದಲ್ಲಿ ನೋಡೋದಾದರೆ ಮೀರಾಬಾಯಿ ಬಂಗಾಳದಲ್ಲಿ ಚೈತನ್ಯ ಪ್ರಭುಗಳು ಎಲ್ಲರೂ ಕೂಡ ಭಕ್ತಿ ಸಾಹಿತ್ಯವನ್ನೇ ಅದರಲ್ಲೂ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರಚಾರ ಮಾಡಿದವರು ಹೀಗೆ ಭಕ್ತಿ ಸಾಹಿತ್ಯಕ್ಕೆ ವೇದದಷ್ಟೇ ಪ್ರಾಚೀನತೆ ಇದ್ದರೂ ಹರಿದಾಸರ ಸಾಹಿತ್ಯಕ್ಕೆ ಶ್ರೀಮದ್ ಆಚಾರ್ಯರ ಮದ್ವ ಸಿದ್ಧಾಂತ ಅಥವಾ ದ್ವೈಸ ಸಿದ್ಧಾಂತವೇ ತಳಹದಿಯಾಗಿರೋದ್ರಿಂದ ಹರಿದಾಸ ಸಾಹಿತ್ಯದ ಉಗಮವನ್ನು ಇಲ್ಲಿಂದಲೇ ಅಂದರೆ ಶ್ರೀಮದ್ ಆಚಾರ್ಯರ ಕಾಲದಿಂದಲೇ ಆ ಕಾಲಘಟ್ಟದಿಂದಲೇ ಅದನ್ನು ಗುರುತಿಸಬೇಕಾಗತ್ತೆ ಸುಮಾರು ಹದಿಮೂರನೇ ಶತಮಾನದ ಹೊತ್ತಿಗೆ ಹರಿದಾಸ ಸಾಹಿತ್ಯದ ಉಗಮವನ್ನು ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದ ಮೂಲಕ ತಿಳಿಸ್ಕೊಡ್ತಾರೆ ಇದನ್ನು ಸಮರ್ಥನೆ ಮಾಡುವಂತೆ ಅಥವಾ ಇದಕ್ಕೆ ಪುಷ್ಟಿ ಕೊಡುವಂತೆ ಪುರಂದರದಾಸರು ಶ್ರೀಮದ್ ಆಚಾರ್ಯರ ಗುರುಪರಂಪರೆಯನ್ನು ತಮ್ಮ ಕೃತಿಯಲ್ಲಿ ಈ ಮೂಲಕ ತಿಳಿಸ್ತಾರೆ ಸತ್ಯಪ್ರಜ್ಞರ ಶಿಷ್ಯರೇ ಪ್ರಾಜ್ಞೆತೀರ್ಥರು ಪ್ರಾಜ್ಞತೀರ್ಥರ ಶಿಷ್ಯರೇ ಅಚ್ಯುತ ಪ್ರೇಕ್ಷರು ಅಚ್ಯುತ ಪ್ರೇಕ್ಷರ ಸಂಜಾತರೇ ಮಹಾಭಾಷ್ಯಕಾರರು ಮಹಾಭಾಷ್ಯಕಾರರೇ ಮುಖ್ಯ ಪ್ರಾಣರು ಆ ಮುಖ್ಯ ಪ್ರಾಣನೇ ಹರಿಯದಾಸನು ಈ ದಾಸರಿಂದ ಆರಂಭವಾಗಿರ್ತಕ್ಕಂಥ ಸಾಹಿತ್ಯವೇ ಹರಿದಾಸ ಸಾಹಿತ್ಯ ಮೊಟ್ಟಮೊದಲಿಗೆ ಕನ್ನಡದಲ್ಲಿ ಕೃತಿಗಳನ್ನು ರಚನೆ ಮಾಡಿದವರು ನರಹರಿತೀರ್ಥರು ನಂತರದಲ್ಲಿ ಶ್ರೀಪಾದರಾಜರು ವ್ಯಾಸರಾಯರು ವಾದಿರಾಜರು ಈ ರೀತಿಯಾಗಿ ಈ ಹರಿದಾಸ ಸಾಹಿತ್ಯ ಪರಂಪರೆ ಅನ್ನೋದು ಬೆಳೆದು ಬಂತು ನರಹರಿತೀರ್ಥರಿಂದ ಪುರಂದರದಾಸರು ಮತ್ತು ಕನಕದಾಸರ ತನಕ ಮೊದಲನೇ ಕಾಲಘಟ್ಟ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ವಿಜಯದಾಸರಿಂದ ನಂತರದ ಶಿಷ್ಯ ಪ್ರಶಿಷ್ಯರನ್ನೆಲ್ಲ ಎರಡನೇ ಘಟ್ಟದ ಹರಿದಾಸರು ಅಂತ ಈ ರೀತಿಯಾಗಿ ಪರಿಗಣನೆ ಮಾಡುವಂಥದ್ದು ಆದರೆ ಆ ಎರಡೂ ಘಟ್ಟದ ಮೊದಲನೇ ಘಟ್ಟ ಮತ್ತು ಎರಡನೇ ಘಟ್ಟ ಏನಿದೆಯಲ್ಲ ಆ ಎರಡೂ ಘಟ್ಟದ ಹರಿದ ಕೂಡ ಮಧ್ವ ಅಥವಾ ದ್ವೈತ ಸಿದ್ಧಾಂತದ ಪ್ರತಿಪಾದಕರೇ ಆಗಿರುವಂಥದ್ದು ಮೊದಲನೇ ಘಟ್ಟದ ಹರಿದ ಸಾಹಿತ್ಯದ ಜೊತೆಗೆ ಸಿದ್ಧಾಂತಗಳನ್ನೂ ಮೇಳೈಸ್ಕೊಂಡು ಕೃತಿ ರಚನೆಗಳನ್ನು ಮಾಡಿರುವಂಥದ್ದು ಎರಡನೇ ಘಟ್ಟದ ಹರಿದಾಸರು ಹೆಚ್ಚಾಗಿ ಸಿದ್ಧಾಂತದ ಕಡೆಗೆ ವಾಲಿರುವಂಥದ್ದು ಆದರೆ ಎರಡೂ ಘಟ್ಟದ ಎಲ್ಲ ಹರಿದಾಸರು ತಮ್ಮ ಅಮೋಘಪೂರ್ಣವಾಗಿರ್ತಕ್ಕಂತಹ ಪ್ರತಿಭೆ ಮತ್ತು ಪಾಂಡಿತ್ಯದಿಂದ ಕೀರ್ತನೆ ಸುಳಾದಿ ಉಗಾಭೋಗ ಮುಂಡಿಗೆ ಗುಂಡಕ್ರಿಯೆ ವೃತ್ತನಾಮ ದಂಡಕ ತ್ರಿಪದಿ ಚೌಪದಿ ಷಟ್ಪದಿ ಹೀಗೆ ಹತ್ತು ಹಲವು ಪ್ರಕಾರಗಳನ್ನು ದಾಸ್ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿ ಅದನ್ನು ಮತ್ತಷ್ಟು ಶ್ರೀಮಂತವಾಗಿಗೊಳಿಸಿದ್ದಾರೆ ಎಲ್ಲವೂ ಕೂಡ ದ್ವೈತ ಸಿದ್ಧಾಂತದ ತಳಹದಿ ಮೇಲೆ ರಚಿತವಾಗಿರುವಂಥದ್ದು ಆದ್ದರಿಂದ ಹರಿಭಕ್ತರಿಂದ ರಚಿತವಾಗಿರುವಂಥ ಸಾಹಿತ್ಯವೇ ಹರಿದಾಸ ಸಾಹಿತ್ಯ